ದೈತ್ಯರಿಗೆ ಕರ್ಮಗಳ ಫಲ ಪುಣ್ಯ ಪಾಪಗಳನ್ನು ಕೊಟ್ಟು ಅವರ ಪುಣ್ಯವನ್ನು ತೆಗೆದು ಭಕ್ತರಿಗೆ ಕೊಡ್ತಾನೆ ಅಂತ ದೃಷ್ಟಾಂತಪೂರ್ವಕವಾಗಿ ತಿಳಿಸ್ತಾರೆ ಹಲದ ರಾನುಜ ಮಾಳ್ಪಕೃತ್ಯವ ತಿಳಿಯದಲೆ ಅಹಂಕಾರದಿಂದೆನ್ನುಳಿದು ವಿಧಿ ಪಾತ್ರರು ಇಲ್ಲ ಎಂಬುವ ಫಲಗಳ ದ್ವಯ ಕೊಡುವ ದೈತ್ಯರ ಕಲುಷಕ ಬಿಟ್ಟು ಪುಣ್ಯವ ಸೆಳೆದು ತನ್ನೊಳಗಿಟ್ಟು ಕ್ರಮದಿಂ ಕೊಡುವ ಭಕುತರಿಗೆ ಹಲದ ಹಲ ಅಂದರೆ ನೇಗಿಲು ಹಲದರ ಅಂದರೆ ನೀಗಿಲನ್ನು ಧಾರಣೆ ಮಾಡಿದವನು ಬಲರಾಮ ಬಲರಾಮನ ಅನುಜ ಅಂದರೆ ಶ್ರೀಕೃಷ್ಣ ಹಲದರ ಅನುಜ ಮಾಳ್ಪಕೃತ್ಯವ ತಿಳಿಯದೆ ಪರಮಾತ್ಮನೇ ಅನಂತ ರೂಪಗಳಿಂದ ನಮ್ಮಲ್ಲಿ ನಿಂತು ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಕಾರ್ಯಗಳನ್ನು ಮಾಡಿಸ್ತಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಅಹಂಕಾರದಿಂದ ನನ್ನನ್ನು ಬಿಟ್ಟರೆ ವಿಧಿ ನಿಷೇಧ ಪಾತ್ರರು ಇಲ್ಲ ಎಂಬುವಗೆ ಈ ವಿಧಿ ನಿಷೇಧಗಳಿಗೆ ನಾವೇ ಪಾತ್ರರು ನಮ್ಮನ್ನು ಬಿಟ್ಟು ಯಾರೂ ಪಾತ್ರರು ಇಲ್ಲ ಅಂತ ಚಿಂತನೆಯನ್ನು ಮಾಡುವವರಿಗೆ ಫಲಗಳ ದ್ವಯ ಕೊಡುವ ಅದ್ವಂದ್ವ ಕರ್ಮಗಳ ಫಲವನ್ನು ಭಗವಂತ ಕೊಡ್ತಾನೆ ದೈತ್ಯರ ಕಲುಷ ಕರ್ಮ ಅವರಿಗೆ ಉಳಿಸಿ ಪುಣ್ಯವ ಸೆಳೆದು ಅದನ್ನು ತನ್ನೊಳಗೆ ಇಟ್ಕೊಂಡು ಕ್ರಮದಿಂದ ಕೊಡುವ ಭಕ್ತರಿಗೆ ಭಕ್ತರಿಗೆ ಆ ಫಲವನ್ನು ಕೊಡ್ತಾನೆ ಶ್ರೀಕೃಷ್ಣ ಅಂತ ಹೇಳಿದರು ನೇರ ಶ್ರೀಕೃಷ್ಣ ಅಂತ ಹೇಳಿದೆ ನೇಗಿಲಿನಿಂದ ಸೆಳೆದು ಇಡೀ ಹಸ್ತಿನಾವತಿಯನ್ನು ಯಮುನಾ ನದಿಯಲ್ಲಿ ಮುಳುಗಿಸ್ತಿ ಹೊರಟಾಗ ಕೌರವರು ಅವನ ಕಾಲು ಹಿಡ್ಕೊಂಡು ತಡೀತಾರೆ ಆವಾಗ ಬಲರಾಮ ಬಿಟ್ಟುಬುಟ್ಟ ಅಂತ ಭಾಗವತದಲ್ಲಿ ವರ್ಣನೆ ಬರ್ತಾಯಿದೆ ಅಂಥ ಹಲದರ ಅನುಜ ಹಲದರನ ತಮ್ಮನಾಗಿ ಅವತಾರ ಮಾಡಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ದೈತ್ಯರನ್ನೆಲ್ಲ ಬಿಡದೆ ತಮಸ್ಸಿನಲ್ಲಿ ಮುಳುಗಿಸ್ತಾನೆ ಅಂತ ಸೂಚನೆ ಮಾಡಲಿಕ್ಕೆ ಅದನ್ನು ಬೇಡ ಅಂತ ತಡೆಯೋರು ಯಾರೂ ಇಲ್ಲ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅದು ಸಮ್ಮತವೇ ಆಗಿರುವಂಥದ್ದು ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಸೈನ್ಯಗಳ ಆಯುಷ್ಯವನ್ನು ಕಣ್ಣಿನಿಂದಲೇ ಹೇರಿ ಎಲ್ಲರೂ ಈಗಾಗಲೇ ಹತರಾಗಿದ್ದಾರೆ ನಾನವ್ರನ್ನ ಸಂಹಾರ ಮಾಡಾಗಿದೆ ನಿಮಿತ್ತ ಮಾತ್ರ ಬವಸವ್ಯ ಸಾಿನ್ ಕಾಯ್ದು ಕೊಲ್ಲುವ ನಾನು ಇರುತ್ತಿರಲು ಇಲ್ಲಿ ಕಾಯುವನು ನಾನೇ ಕೊಲ್ಲುವನು ನಾನೇ ಅದರಿಂದ ನಿನಗೆ ಯಾವುದೇ ಬ್ರಹ್ಮತ್ಯಾದಿ ದೋಷ ಬಂತು ಅಂತ ನೀನು ಚಿಂತೆ ಮಾಡಬೇಕಾದ್ದೇ ಇಲ್ಲ ಈಗಾಗಲೇ ಅವರ ಹಸು ಅಂದರೆ ಪ್ರಾಣವನ್ನೆಲ್ಲ ನಾನು ಹೀರಾಗಿದೆ ನೀನು ನಿಮಿತ್ತ ಮಾತ್ರ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಂತೆ ಅವನೇ ಅನಂತ ಜೀವರಾಶಿಗಳಲ್ಲಿ ನಿಂತು ಎಲ್ಲ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಬಿಂಬರೂಪನಾಗಿ ಜೀವರೇನಿದ್ರು ನಿಮಿತ್ತ ಮಾತ್ರರು ಆದ್ದರಿಂದ ಕರ್ಮಫಲ ಅನ್ನೋದು ಜೀವರಿಗೆ ಕೊಡ್ತಾನೆ ಇದು ಭಗವಂತನ ಕಾರುಣ್ಯ ಮಾಡಿ ಮಾಡಿಸೋದು ಒಂದು ಕಾರುಣ್ಯ ಆದರೆ ಕರ್ಮ ಫಲವನ್ನು ಜೀವರ ಸ್ವರೂಪಯೋಗ್ಯತೆಯಂತೆ ವಿತರಣೆ ಮಾಡೋದು ನಾವೇನೂ ಮಾಡಿಲ್ಲ ಅದರಿಂದ ನಮಗೇನು ಸಿಗಲೇಬಾರ್ದಾಗಿತ್ತು ಕರ್ಮದ ಫಲ ಅದು ಪುಣ್ಯ ಇರಲಿ ಪಾಪ ಇರಲಿ ಆದರೂ ಭಗವಂತ ಆ ಪುಣ್ಯ ಫಲವನ್ನು ನಮಗೆ ಕೊಡ್ತಾನೆ ಇದು ಭಗವಂತನ ಕಾರುಣ್ಯ ಭಗವಂತನೇ ಎಲ್ಲ ಕರ್ಮ ಮಾಡ್ತಾ ಇರೋದನ್ನು ಅಗ್ನಿಯರಾಗಿರ್ತಕ್ಕಂಥ ಜೀವರು ಅದನ್ನು ತಿಳ್ಕೊಳ್ಳದೆ ನಾವೇ ಮಾಡ್ತಿದ್ದೀವಿ ಅಂತ ಅಹಂಕಾರವನ್ನು ಪಡ್ತಾರೆ ಆದ್ದರಿಂದ ಆ ಕರ್ಮಫಲ ಅನ್ನೋದು ನನಗೇ ಸಿಗಬೇಕು ಇದೇ ನ್ಯಾಯ ಅಂತವ್ರದು ಕುತರ್ಕ ಅಹಂಕಾರ ಅಂದರೆ ಏನು ಅಂದರೆ ಗೀತಾಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ತನ್ನಲ್ಲಿ ಇಲ್ಲದೆ ಇರೋದನ್ನು ಇದೆ ಅಂತ ಭಾವನೆ ಮಾಡ್ಕೊಳ್ಳೋದು ಅದೇ ಅಹಂಕಾರ ಅಸ್ವರೂಪೇ ಸ್ವರೂಪತ್ವಂ ಅತಿರೇವಹಿ ಅಹಂಕೃತಿ ಇದೆ ಅದನ್ನೇ ಅತಿಯಾಗಿ ಭಾವಿಸಿ ನನ್ನ ಇಲ್ಲದೆ ಇರೋದನ್ನು ಇದೆ ಅಂತ ಅಂದ್ಕೊಳ್ಳೋದೇ ಅಹಂಕಾರ ಅಂತ ಈ ರೀತಿಯಾಗಿ ಅಹಂಕಾರವನ್ನು ಪಡ್ತಾರೆ ಅಜ್ಞಾನಿಗಳು ಅವರ ಕುತರ್ಕ ಏನು ನಾನೇ ಕರ್ಮವನ್ನು ಮಾಡಿದ್ದು ಅದರಿಂದ ನಾನೇ ಫಲಭೋಗ್ತರು ಅದರಿಂದ ಇಲ್ಲಿ ಪರಮಾತ್ಮನ ವಿಚಾರವೇ ಇಲ್ಲ ಅಂತ ಈ ರೀತಿಯಾಗಿ ಅದನ್ನು ಹೇಳ್ತಾರೆ ಎನ್ನು ಉಳಿದು ಅಂದರೆ ನನ್ನನ್ನು ಬಿಟ್ಟು ವಿಧಿ ನಿಷೇಧ ಪಾತ್ರರು ಇಲ್ಲ ಎಂಬುವಾಗೆ ಫಲಗಳದ್ವಯ ಕೊಡುವ ಶಾಸ್ತ್ರದಲ್ಲಿ ಭಗವಂತ ವಿಧಿ ನಿಷೇಧಗಳನ್ನು ಮಾಡಿದ್ದು ಜೀವರಿಗಾಗಿ ಆದ್ದರಿಂದ ಅದು ನಮಗೆ ಸಂಬಂಧಪಟ್ಟಿದ್ದು ನಾವೇ ಪಾತ್ರರು ನಮ್ಮನ್ನು ಪಾ ಇದಕ್ಕೆ ಪಾತ್ರರು ಅಂತ ಯಾರೂ ಇಲ್ಲ ವಿಧಿ ನಿಷೇಧಗಳೆಲ್ಲ ನಮಗೆ ಅನ್ವಯ ಆಗೋವಂಥದ್ದು ಅದಕ್ಕೆ ದುಷ್ಟಾಂತವನ್ನು ಕೊಡ್ತಾರೆ ಸೂರ್ಯಪ್ರಕಾಶದಲ್ಲಿ ಮಿಣುಕು ಹುಳ ಹೇಗಿದೆ ಅಂದರೆ ಎಳೆಬತ್ತಿಯ ದೀಪದಷ್ಟೇ ಪ್ರಕಾಶ ಸೂರ್ಯದ ಪ್ರಕಾಶದ ಮುಂದೆ ಈ ಮಿಣುಕು ಹುಳು ಆಗಲಿ ಎಳೆಬತ್ತಿಯ ದೀಪ ಆಗಲಿ ಇದ್ರೂ ಒಂದೇ ಕಾಣಿಸೋದೇ ಇಲ್ಲ ಹಾಗೆ ಭಗವಂತ ನಮಗೆ ನೀಡಿರತಕ್ಕಂಥ ಸ್ವಾತಂತ್ರ್ಯ ಅನ್ನೋದು ಭಗವಂತನ ಅನಂತ ಸ್ವಾತಂತ್ರ್ಯ ಶಕ್ತಿಯ ಮುಂದೆ ಜೀವರ ಅಲ್ಪಾತಿ ಅಲ್ಪ ಸ್ವಾತಂತ್ರ್ಯ ಲೇಷ ಸ್ವಾತಂತ್ರ್ಯ ಜನಕ್ಕೆ ಹಿಂದಿನ ಪದ್ಯದಲ್ಲಿ ತಿಳಿಸ್ದಂಗೆ ಅಂತಹ ಅಲ್ಪ ಸ್ವಾತಂತ್ರ್ಯ ಉಂಟೋ ಇಲ್ವೋ ಅಂದರೆ ಅತ್ಯಲ್ಪ ಅದರಂತೆ ಜೀವನಿಗೇನು ಸ್ವತಂತ್ರ ಇಲ್ಲ ಅವನಿಗ್ಯಾಕೆ ವಿಧಿ ನಿಷೇಧಗಳು ಅಂತ ಆಕ್ಷೇಪವನ್ನು ಮಾಡ್ತಾರೆ ಈಶ್ವರ ಸ್ವತಂತ್ರನಾಗಿದ್ದರಿಂದ ಅವನಿಗೆ ಕರ್ಮ ಬಂಧಗಳ ಪ್ರಶ್ನೆನೇ ಇಲ್ಲ ಅಂದಮೇಲೆ ಅವನಿಗೂ ವಿಧಿ ಬೇಕಾಗಿಲ್ಲ ವಿಧಿ ನಿಷೇಧ ಇಲ್ಲ ಆದ್ದರಿಂದ ಶಾಸ್ತ್ರದ ವಿಧಿ ನಿಷೇಧಗಳೆಲ್ಲ ಅಂತ ಈ ರೀತಿಯಾಗಿ ಒಂದು ವಾದ ಅದಕ್ಕೆ ಗೀತೆಯಲ್ಲಿ ಉತ್ತರವನ್ನು ಕೊಡ್ತಾನೆ ಪರಮಾತ್ಮ ಹಗಲ್ನಲ್ಲಿ ಸೂರ್ಯನ ಪ್ರಕಾಶ ಇರುತ್ತೆ ಬಿಸಿಲಿರುತ್ತೆ ಆಗ ಆ ಮಿಣುಮಿಣು ದೀಪ ಏನಿರುತ್ತಲ್ಲ ಅಂತಹ ಎಳೆಬತ್ತಿಯ ದೀಪ ಪ್ರಕಾಶದಂತೆ ಅಲ್ಪ ಪ್ರಕಾಶ ಹೌದು ಆದರೆ ಪ್ರಕಾಶ ಇಲ್ಲ ಅಂತಲ್ಲ ಹಗಲಿನ ಬಿಸಿಲಿಗೆ ಹೋಲಿಸಿದರೆ ಸೂರ್ಯನ ಪ್ರಕಾಶಕ್ಕೆ ಹೋಲಿಸಿದರೆ ಇದು ಮಿಣುಕು ದೀಪದ ಪ್ರಕಾಶ ಹೇಗೆ ಅತ್ಯಲ್ಪವೋ ಹಾಗೆ ಅಲ್ಪ ಸ್ವಾತಂತ್ರ್ಯ ಶಕ್ತಿಯಿಂದಲೇ ಜೀವನಿಗೆ ವಿಧಿ ನಿಷೇಧಗಳ ಜ್ಞಾನ ಬರುತ್ತೆ ಆಗ ಏನಾಗತ್ತೆ ಆ ಫಲದ ಅಪೇಕ್ಷೆಯಿಂದ ಕರ್ಮವನ್ನು ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊತಾನೆ ಆದ್ದರಿಂದ ತನಗೆ ಫಲ ಬರೋದು ನ್ಯಾಯ ಅಂತ ಅವ್ನ್ಕೊತಾನೆ ಜೀವ ಅತೀ ಅಲ್ಪ ಸ್ವಾತಂತ್ರ್ಯವೂ ಕೂಡ ಜೀವನದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡಿಯೇ ಮಾಡುತ್ತೆ ಮಾಡದೇ ಸರ್ವತ ಇರೋದಿಲ್ಲ ಆದ್ದರಿಂದ ಜೀವನಿಗೆ ಅಹಂಕಾರ ಬರುತ್ತೆ ಕರ್ಮ ನಾನು ಮಾಡಿದ್ದು ಆದ್ದರಿಂದ ಫಲವೂ ಕೂಡ ನನಗೇ ಸೇರಬೇಕಾಗಿದ್ದು ಅನ್ನೋ ಅಹಂಕಾರ ಅವನಿಗೆ ಬರುತ್ತೆ ಅದಕ್ಕೆ ಭಗವಂತ ಶಿಕ್ಷೆಯನ್ನು ಕೊಡ್ತಾನೆ ಏನು ಕೊಡ್ತಾನೆ ಶಿಕ್ಷೆ ಅಂದರೆ ಫಲಗಳ ಕೊಡುವ ವಿಧಿ ನಿಷೇಧವನ್ನು ಭಗವಂತ ಅವನಿಗೆ ನೀಡಿ ಆ ಫಲಗಳ ದ್ವಯವನ್ನು ಕೊಡ್ತಾನೆ ಏನು ಫಲಗಳ ದ್ವಯ ಆ ದೈತ್ಯರಿಗೆ ಅವನು ಮಾಡಿರ್ತಕ್ಕಂಥ ಪಾಪಕರ್ಮಕ್ಕೆ ಅವನು ಮಾಡಿರುವಂಥ ಈ ಪಾಪರೂಪವಾದ ಚಿಂತನೆಗೆ ಭಗವಂತ ಮಾಡಿಸಿದ್ದನ್ನೆಲ್ಲ ನಾನೇ ಮಾಡಿದ್ದು ಈ ರೀತಿಯಾಗಿ ಏನು ಚಿಂತನೆಯನ್ನು ಮಾಡ್ತಾನೋ ಅದಕ್ಕೂ ಪಾಪಕರ್ಮದ ಫಲವನ್ನು ಕೊಡ್ತಾನೆ ಭಕ್ತ ಮಾಡುವಂತಹ ಪಾಪಕರ್ಮದ ಫಲ ಭಕ್ತ ಉದ್ದೇಶಪೂರ್ವಕವಾಗಿ ಅಲ್ಲ ಅಜ್ಞಾತವಾಗೋ ಅಂದರೆ ತನಗೆ ತಿಳಿಯದೇ ಇದ್ದಂತೆ ಅಥವಾ ಅಪರಿಹಾರ್ಯವಾಗಿ ಅಥವಾ ಪ್ರಾರಬ್ಧ ಕರ್ಮ ನಿಮಿತ್ತ ಅಥವಾ ಜೀವದ್ವಯ ಅವೇಶ ಹೀಗೆ ನಾನಾ ಕಾರಣದಿಂದ ಭಕ್ತ ಪಾಪಕರ್ಮ ಮಾಡುವಂಥ ಪ್ರಸಂಗ ಬಂದಾಗ ಆ ಪಾಪಕರ್ಮದ ಫಲವನ್ನು ಆ ದೈತ್ಯರಿಗೆ ಅದನ್ನು ಹಂಚ್ತಾನೆ ಫಲಗಳ ದ್ವಯ ಕೊಡುವ ದೈತ್ಯರಿಗೆ ಯಾಕೆಂದರೆ ಆ ಪಾಪಕರ್ಮಕ್ಕೆ ದೈತ್ಯರು ಪ್ರೇರಕರಾಗಿರ್ತಾರೆ ಆದ್ದರಿಂದ ಫಲಗಳ ದ್ವಯ ಅಂದರೆ ಎರಡು ರೀತಿಯ ಫಲಗಳನ್ನು ದೈತ್ಯರಿಗೆ ಕೊಡ್ತಾನೆ ಅಂದರೆ ಆ ಪಾಪಿ ಆಗಿರ್ತಕ್ಕಂಥವನು ಅಜ್ಞಾನಿ ಆಗಿರ್ತಕ್ಕಂಥವನು ಅಥವಾ ಅಹಂಕಾರದಿಂದ ಇರುವಂತ ದೈತ್ಯನಿಗೆ ಅವನು ಮಾಡಿದ ಪಾಪ ಅದು ಒಂದು ದ್ವಯ ಅಂದರೆ ಇನ್ನೊಂದು ಯಾವುದು ಅಂದರೆ ಭಕ್ತರು ಮಾಡುವಂತಹ ಪಾಪದ ಕರ್ಮ ಫಲ ಪ್ರೇರಕ ದೈತ್ಯರಾಗಿದ್ದರಿಂದ ಆ ಫಲವನ್ನು ಕೂಡ ಭಗವಂತ ಅವರಿಗೆ ಕೊಡ್ತಾನೆ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ದೋಷ ಅನ್ನೋದಿಲ್ಲ ದೈತ್ಯರ ಕಲುಷಕರಮವ ಬಿಟ್ಟು ಪುಣ್ಯವ ಸೆಳೆದು ಅಕಸ್ಮಾತ್ ಜೀವದ್ವಯ ಆವೇಶದಿಂದ ದೈತ್ಯರೇನಾದರೂ ಪುಣ್ಯಕರ್ಮವನ್ನು ಮಾಡಿದರೆ ಅವರು ಮಾಡಿದ ಪಾಪವನ್ನ ಅಲ್ಲೇ ಬಿಡ್ತಾನೆ ಪುಣ್ಯವನ್ನು ತಾನು ಅಪಹಾರ ಮಾಡ್ತಾನೆ ದೇವತೆಗಳಿಗೆ ಯಾವತ್ತೂ ಅಹಂಕಾರ ಅನ್ನೋದು ಇಲ್ಲೇ ಇಲ್ಲ ಅಹಂಕಾರ ಇರೋದಿಲ್ಲ ದೈತ್ಯರಿಗೆ ಅದಕ್ಕೆ ಭಗವಂತ ಪಾಪ ಫಲವನ್ನು ದೈತ್ಯರಲ್ಲೇ ಬಿಡ್ತಾನೆ ಅಹಂಕಾರದ ಪಟ್ಟಿದ್ದಕ್ಕೆ ಮತ್ತೊಂದು ರೀತಿಯಾಗಿ ಶಿಕ್ಷೆ ಅಂದರೆ ಅವರು ಕಾರಣಾಂತರದಿಂದ ಏನಾದರೂ ಪುಣ್ಯಕರ್ಮವನ್ನು ಮಾಡಿದರೆ ಆ ಪುಣ್ಯಕರ್ಮಕ್ಕೆ ಪ್ರೇರಕರೇ ಯಾರು ದೇವತೆಗಳು ಆದ್ದರಿಂದ ಆ ಪುಣ್ಯ ಫಲವನ್ನು ಅವರಿಂದ ಸೆಳೆದು ಅಹಂಕಾರ ಇಲ್ಲದೆ ಇರತಕ್ಕಂತಹ ದೇವತೆಗಳಿಗೆ ಮೊಮ್ಮಸ್ವಾಮಿ ಹರೆಯ ನಿತ್ಯಮ್ಮಂಥ ಉಪಾಸನೆ ಮಾಡುವಂತಹ ಆ ದೇವತೆಗಳಿಗೆ ಭಗವಂತ ಅದನ್ನ ಕೊಡತಾನೆ. ಪುಣ್ಯ ಹೊಸಳೆದು ತಂದೊಳಗಿಟ್ಟು ಕ್ರಮದಿಂ ಕೊಡುವ ಭಕುತರಿಗೆ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ಬಲಿಚಕ್ರವರ್ತಿ ಸ್ವರ್ಗಾಧಿಪತ್ಯವನ್ನು ಪಡ್ಕೋಬೇಕು ಅಂತ ವಿಶ್ವಜಿತ್ಯಾಗ ಮಾಡಿದ ವಾಮನ ಏನು ಮಾಡ್ದ ತ್ರಿವಿಕ್ರಮ ವಾಮನ ರೂಪಿ ಪರಮಾತ್ಮ ಅವತಾರ ಮಾಡಿ ತ್ರಿವಿಕ್ರಮನಾಗಿ ತಲೆ ಮೆಟ್ಟಿ ಪಾತಾಳಕ್ಕೆ ತಳ್ಳಿ ಶಿಕ್ಷೆಯನ್ನು ಕೊಟ್ಟ ಯಾಕೆಂದರೆ ಅದು ಸಾತ್ವಿಕ ಅಸುರ ಬಲಿಯೊಳಗೆ ಬಲಿಯನ್ನ ಹೆಸರಿನಿಂದ ಇನ್ನೊಬ್ಬ ಅಸುರ ಇದ್ದ ಹಸುರ ನಿಮಿತ್ತ ಈ ರೀತಿಯಾಗಿರ್ತಕ್ಕಂಥ ದುಷ್ಟಚಿಂತನೆ ಬಂದಿದ್ದು ಆ ಸ್ವರ್ಗಾಧಿಪತ್ಯ ಫಲವನ್ನು ತಾನು ತೊಗೊಂಡು ಅದನ್ನು ದೇವೇಂದ್ರನಿಗೆ ಕೊಟ್ಟಿಯಾನೆ ಇದು ಅಹಂಕಾರ ಮಾಡದೇ ಇರತಕ್ಕಂಥ ಭಕ್ತರಾಗಿರ್ತಕ್ಕಂಥ ದೇವತೆಗಳಿಗೆ ಸನ್ಮಾನ ರೂಪದಲ್ಲಿ ಆ ದೇವೇಂದ್ರನಿಗೆ ಸ್ವರ್ಗಾಧಿಪತ್ಯವನ್ನು ಕೊಟ್ಟ ಕ್ರಮದಿಂದ ಕೊಡುವ ಸ್ವಾತಂತ್ರ ತಾರತಮ್ಯ ಕ್ರಮಾನುಸಾರವಾಗಿ ಹೇಗೆ ಕೊಡ್ತಾನೋ ಅದೇ ರೀತಿಯಾಗಿ ಇಂದ್ರಾದಿಗಳಿಗೆ ಸ್ವರ್ಗದ ಅಧಿಕಾರವನ್ನು ಕೊಟ್ಟಿಯಾನೆ ಇಂದ್ರನಿಗೆ ಹೆಚ್ಚು ಉಳಿದವರಿಗೆ ಕಡಿಮೆ ಅಂತ ಈ ರೀತಿಯಾಗಿ ದೈತ್ಯರು ಸದಾಕಾಲ ಅಹಂಕಾರ ಮಾಡೋದರಿಂದ ಅವರ ಪುಣ್ಯಕರ್ಮ ಫಲವನ್ನು ಅವರಿಗೆ ಕೊಡದೇ ಇರೋದು ಸರಿ ಆದರೆ ಇಲ್ಲಿ ಬಲಿಚಕ್ರವರ್ತಿ ಪ್ರಸಂಗದಲ್ಲಿ ಆ ಫಲವನ್ನು ಇಂದ್ರನಿಗೆ ಯಾಕೆ ಕೊಟ್ಟ ಅಂತ ಪ್ರಶ್ನೆ ಅಹಂಕಾರವನ್ನು ಬಿಟ್ಟಿದ್ದಕ್ಕೆ ಇದು ಸನ್ಮಾನ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಹಾಗೆ ಒಬ್ಬ ಮಾಡಿರ್ತಕ್ಕಂಥ ಕರ್ಮದ ಫಲ ಇನ್ನೊಬ್ಬನಿಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅವರವರ ಕರ್ಮದ ಫಲವನ್ನು ಅವರವರೇ ಉಣಬೇಕು ಅಂತ ನಿಯಮ ಇದೆ ಅಲ್ವ ಅಂತ ಸಂದೇಹ ಬಂದರೆ ಕುರು ಬುಂ ಶ್ವಜ ಕರ್ಮ ನಿಜಂ ನಿಯತಮ್ ಆ ರೀತಿಯಾಗಿ ನೀನು ಮಾಡಿದ್ದನ್ನು ನೀನು ಉಣ್ಣು ಅಂತ ಮಾಡಿದ್ದುಣ್ಣು ಮಹಾರಾಯ ಈ ರೀತಿಯಾಗಿ ನಿಯಮವನ್ನು ಭಗವಂತನೇ ಮಾಡಿರೋದಲ್ವ ಅಂತ ಕೇಳಿದ್ರೆ ಅದಕ್ಕೆ ಇನ್ನೊಂದು ದೃಷ್ಟಾಂತದ ಮೂಲಕ ತಿಳಿಸ್ತಾರೆ ಮಗ ಹುಟ್ಟಿದಾಗ ತಂದೆ ಜಾತಕರ್ಮವನ್ನು ಮಾಡ್ತಾನೆ ಆಯುಷ್ಯ ಹೋಮ ಮಾಡ್ತಾನೆ ಬೇಕಾದಷ್ಟು ದ್ರವ್ಯಗಳನ್ನೆಲ್ಲ ಗೋದಾನ ಭೂದಾನ ಹಿರಣ್ಯದಾನ ದಾನ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ದಾನಗಳನ್ನೆಲ್ಲ ಮಾಡ್ತಾನೆ ಮಗು ಹುಟ್ಟಿದ ಸಂತೋಷಕ್ಕಾಗಿ ಮಗುವಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನಗಳು ಬಾರದಂತೆ ಜೀವನ ಯಜ್ಞ ನಿರ್ವಿಘ್ನ ಪರಿಸಮಾಪ್ತಿಯಾಗಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾನೆ ಹಾಗಾದರೆ ತಂದೆ ಮಾಡಿರ್ತಕ್ಕಂಥ ಜಾತಕರ್ಮಕ್ಕೆ ಫಲವಾಗಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಬಂದಿದ್ದು ಮಗುವಿಗೆ ತಾನೇ ಅದೇ ರೀತಿಯಾಗೂ ಇಲ್ಲೂ ಅಷ್ಟೆ ಆ ಬಲಿಚಕ್ರವರ್ತಿ ಯಾಗ ಮಾಡಿದ್ರು ಆ ಇದು ಕರ್ಮದ ಫಲವನ್ನ ತೊಗೊಬಂದು ಅಲ್ಲಿಂದ ಅಪಹಾರ ಮಾಡಿ ದೇವೇಂದ್ರನಿಗೆ ಆ ಕಲ್ಪದಲ್ಲಿ ಕೊಟ್ಟ ಆ ಬಲಿಚಕ್ರವರ್ತಿಯಲ್ಲಿ ಆ ಬಲಿಯನ್ನು ಹಸುರ ಇದ್ದಿದ್ದಕ್ಕೆ ಈ ರೀತಿಯಾಗಿ ಅಹಂಕಾರ ಬಂದಿತ್ತು ಅಂತ ಸಾತ್ವಿಕ ಭಕ್ತನ ಅಹಂಕಾರವನ್ನು ಕಳೆದಕ್ಕಾಗಿ ಈ ರೀತಿಯಾಗಿ ಪರಮಾತ್ಮ ಮಾಡಿದ ಆಮೇಲೆ ಬಲಿಚಕ್ರವರ್ತಿಗೆ ಅಹಂಕಾರ ಹೋಯಿತು ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿದ ಭಗವಂತ ಅವನನ್ನು ಉದ್ಧಾರ ಮಾಡಿದ ಪಾತಾಳದಲ್ಲಿ ಅವನ ದ್ವಾರಪಾಲಕನಾಗಿ ಇಂದ್ರಾರಾತಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ ಅಂತ ಮುಂದೆ ಸಂಧಿಗಳಲ್ಲಿ ತಿಳಿಸ್ತಾರೆ ಹಾಗೆ ಪರಮಾತ್ಮ ಏಕಕ್ರಿಯೆ ದ್ವರ್ಥ ಅಂತ ಕಾರ್ಯ ಅದರ ಪ್ರಯೋಜನಗಳು ಕನಿಷ್ಠ ಅಂದರೂ ಎರಡಿರುತ್ತೆ ಅಂತ ಹೀಗೆ ಭಗವಂತ ಮಾಡ್ತಾನೆ ಇಲ್ಲಿ ತಂದೆ ಕರ್ಮ ಮಾಡಿದ್ದು ಆಯುಷ್ಯ ಹೋಮ ದಾನ ಇತ್ಯಾದಿಗಳನ್ನೆಲ್ಲ ಮಾಡಿದ್ದು ಫಲ ಮಗನಿಗೆ ಬಂತು ಮಗನ ಫಲದ ಉದ್ದೇಶದಿಂದ ತಂದೆ ಕರ್ಮ ಮಾಡಿದ್ದ ಅವನಿಚ್ಛೆಯಂತೆ ಮಗನಿಗೆ ಫಲ ಇಲ್ಲಿ ಬಲಿಯನ್ನು ಹಸುರಿನಲ್ಲಿ ಅವಿಷ್ಟನಾಗಿರ್ತಕ್ಕಂಥ ಬಲಿಯನ್ನು ದೇವತೆ ಯಾಗ ಮಾಡಿದ್ದು ಆ ಬಲಿಯನ್ನು ದೇವನಿಗೆ ದೇವತೆಗಳೇ ಸ್ವರ್ಗ ಸಿಗಲಿ ಅಂತ ಉದ್ದೇಶವೂ ಕೂಡ ಅಲ್ಲಿತ್ತು ಆದ್ದರಿಂದ ದೇವತೆಗಳಿಗೆ ಸ್ವರ್ಗ ಸಿಕ್ತು ಅಹಂಕಾರ ಪಟ್ಟಿದ್ದರಿಂದ ಆ ಕಲ್ಪದಲ್ಲಿ ಇಂದ್ರನಿಗೆ ಸ್ವರ್ಗಾಧಿಪತ್ಯ ಅಸುರರು ಪುಣ್ಯಕರ್ಮವನ್ನು ಸುರರ ಆವೇಶ ಅಂದರೆ ದೇವತೆಗಳ ಆವೇಶದಿಂದನೇ ಮಾಡ್ತಾರೆ ಹೊರತು ಸ್ವತಃ ಪಾಪಕರ್ಮ ಮಾಡುವವರು ಅವರೇ ಅಂತಂದರೆ ಅಲ್ಲೂ ದೇವತೆಗಳು ಭಗವಂತನ ಇಚ್ಛೆಯಂತೆ ಭಗವಂತನ ಆಜ್ಞೆಯಂತೆ ಪ್ರೇರಣೆಯನ್ನು ಮಾಡಿ ಮಾಡಿಸ್ತಾರೆ ಅವರ ಸ್ವರೂಪ ಯೋಗ್ಯತೆಯೇ ಈ ರೀತಿಯಾಗಿರ್ತಕ್ಕಂಥ ದುಷ್ಟಕರ್ಮದ ಪ್ರವೃತ್ತಿ ಅದು ಬಂದಿರುವುದು ಆದ್ದರಿಂದ ಅವರವರಿಗೆ ಅವರವರ ಫಲವನ್ನು ಕ್ರಮದಿಂದ ಕೊಡ್ತಾನೆ ಭಗವಂತ ಅದರಲ್ಲಿ ಕಿಂಚಿತ್ತು ವೈಷಮ್ಯ ನಿರ್ಗುಣ್ಯವನ್ನು ಮಾಡೋದಿಲ್ಲ ಪುಣ್ಯ ದೈತ್ಯರು ಮಾಡಿರ್ತಕ್ಕಂತಹ ಪುಣ್ಯಕರ್ಮದ ಫಲವನ್ನು ಸೆಳೆದು ತನ್ನೊಳಗಿಟ್ಟು ಕ್ರಮದಿಂದ ಕೊಡುವ ಭಕ್ತರಿಗೆ ಅಂತ ತಿಳಿಸ್ತಾನೆ